ಕಾರ್ತಿ ಕದಾಮೋದರ ಸ್ತೋತ್ರದ ಮೊದಲ ಕೆಲವು ಪದ್ಯಗಳನ್ನು ನಾವು ನೋಡ್ತಾ ಇದ್ದೆವು ಮತ್ಸ್ಯ ಕೂರ್ಮವರ ನೃಸಿಂಹವಾಮನ ಪರಶುರಾಮ ರಾಮ ಮತ್ತು ಕೃಷ್ಣಾವತಾರಗಳ ಚಿಂತನೆಯನ್ನ ಮಾಡ್ತಾ ಗೋವರ್ಧನ ಪರ್ವತವನ್ನು ಎತ್ತಿ ಗೋವುಗಳನ್ನ ಗೋಪಾಲಕರನ್ನ ಉಳಿದಂತೆ ಸಮಸ್ತ ಜೀವರಾಶಿಯನ್ನ ರಕ್ಷಿಸಿ ಅನೇಕ ರಕ್ಕಸರನ್ನ ಸಂಹರಿಸಿ ಕಂಸನಂತಹ ದುಷ್ಟನ ಸಂಹಾರವನ್ನು ಮಾಡಿ ಎದುಗಳನ್ನ ಮತ್ತೆ ಮೊದಲಿನಂತೆ ಅವರ ರಾಜ್ಯದ ಪಾಲನೆಯ ಕರ್ತವ್ಯವನ್ನ ನೆರವೇರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟ ರುಗ್ಮಿಣಿ ನೀನಲ್ಲದೆ ನನಗಾರು ಇಲ್ಲ ಅಂತ ಸರ್ವರೀತ್ಯ ಕೃಷ್ಣನಿಗೆ ತನ್ನನ್ನು ಒಪ್ಪಿಸಿಕೊಂಡು ಪತ್ರ ಕೊಟ್ಟದ್ದಕ್ಕಾಗಿ ಅವಳನ್ನ ಆ ಅಪಾಯದಿಂದ ಬಿಡಿಸಿ ಆಕೆಗೆ ಬದುಕು ನೀಡಿದ ಗೋಗಳಿಗೆ ವೇದಗಳಿಗೆ ಭೂಮಿಗೆ ಆಶ್ರಯನಾಗಿ ಗೋವಿಂದ ಎನಿಸಿ ಸತ್ಯ ಅಂತ ಕರೆಯಲ್ಪಡುವಂತಹ ಆಕೆಗೆ ವಲ್ಲಭನಾಗಿ ನರಕಾಸುರನಂತಹ ದುಷ್ಟರನ ಸಂಹರಿಸಿದ ಪಾಂಡವರ ಮೂಲಕ ದುರ್ಯೋಧನಾದಿ ದುಷ್ಟರನ್ನು ಸಂಹರಿಸುವವರಿಗೆ ಬಂಧುವಾದ ಅನ್ನುವ ಇಷ್ಟು ಅಂಶಗಳನ್ನ ಹಿಂದಿನ ಪದ್ಯಗಳಲ್ಲಿ ನಾವು ನೋಡಿದೆವು ಪಾಂಡವ ಬಂಧು ಅನ್ನೋದು ಒಂದರ್ಥದಲ್ಲಿ ಸಮಗ್ರ ಮಹಾಭಾರತದಷ್ಟು ಚಿಂತನೆಯನ್ನ ಒಟ್ಟಿಗೆ ಕೊಟ್ಟ ಹಾಗೆ ಆಗುತ್ತೆ ಯಾಕೆಂದ್ರೆ ಕೃಷ್ಣ ಪಾಂಡವರನ್ನ ಕೇವಲ ತನ್ನ ಸಂಬಂಧಿಗಳು ಅನ್ನೋ ಅರ್ಥದಲ್ಲಿ ಸಪೋರ್ಟ್ ಮಾಡಿದ ಅಂತ ಹೇಳುದಾದ್ರೆ ಅಷ್ಟೇ ಸಂಬಂಧ ಒಂದು ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಸಂಬಂಧ ದುರ್ಯೋಧನನಿಗಿತ್ತು ಸ್ವತಃ ದುರ್ಯೋಧನನ ಮಗಳನ್ನ ಕೃಷ್ಣನ ಮಗ ಸಾಂಬ ಮದುವೆ ಆಗಿದ್ದ ಇನ್ನೂ ಅನೇಕ ಕಾರಣಗಳಿದ್ದು ಅವರಲ್ಲಿ ಬಾಂಧವ್ಯಕ್ಕೆ ಆದ್ರೆ ಬಾಂಧವ್ಯ ಅನ್ನೋದನ್ನ ಲೆಕ್ಕಕ್ಕಿಟ್ಕೊಳ್ಳದೆ ಕರ್ತವ್ಯ ನಿಷ್ಠೆ ಮತ್ತು ಧರ್ಮ ಚಿಂತನೆ ಅಂತ ಅನ್ನೋದು ಪಾಂಡವರಲ್ಲಿದ್ದ ವಿಶೇಷ ಗುಣಗಳು ಕ್ವಾಲಿಟಿಗಳು ಅದನ್ನ ಮೆಚ್ಚಿ ಅವರಿಗೆ ತಾನು ಆಶ್ರಯವನ್ನು ನೀಡಿದ ಅಥವಾ ಅವರ ಬೆಂಬಲಕ್ಕೆ ನಿಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಖಗವರ ವಾಹನ ಜಯ ಪೀಠನ ಪಾರ್ಥಸೇತ್ವ ಭೌಮ ವಿಶಕರ್ಜನ ಹಾರಿನ್ ಸಜ್ಜನ ಪಾಲಕ ಜಯ ದೇ ಖಗವರ ವಾಹನ ಖಗ ಅಂದ್ರೆ ಖಗ ಅಂದ್ರೆ ಆಕಾಶದಲ್ಲಿ ಹೋಗುವಂಥದ್ದು ಖೇ ಗಚ್ಚಂತಿ ಖಗಾ ಖಮ್ ಅಂದ್ರೆ ಆಕಾಶ ತತ್ರ ಗತಿ ಅಲ್ಲಿ ಹಾರುವಂಥದ್ದು ಅದರಿಂದಾಗಿ ಅದರಲ್ಲಿ ವರ ವರ ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಗರುಡ ಗರುಡನನ್ನೇ ವಾಹನವನ್ನಾಗಿ ಹೊತ್ತವನಾದ್ರಿಂದಾಗಿ ಖಗವರ ವಾಹನ ಓ ಓ ಗರುಡ ವಾಹನನೇ ಗರುಡ ಧ್ವಜನೇ ಜಯ ಪೀಠ ರೇ ಪೀಠ ಅವನನ್ನ ಸಂಹರಿಸಿದವ ಜಯ ಮುರಭಂಜನ ಮುರ ಅನ್ನುವ ಒಬ್ಬ ಈ ಮುರ ಅನ್ವರಾಕ್ಷಸನ ಕಥೆ ಆವತ್ತು ತುಂಬಾ ಬರುವಂತ ಮಾಯಾ ಜಾಲಗಳು ಬಗೆ ಬಗೆಯ ಕಣ್ಣು ಕಟ್ಟುಗಳಿಂದ ನಮಗೊಂದು ಎಚ್ಚರಿ ಇರಬೇಕು ಯಾರೋ ಒಬ್ರು ಒಂದು ಒಳ್ಳೆ ಮಾತನ್ನ ಇವತ್ತಿನ ನಮಗೆ ಹೇಳಿದ್ರು ಅಂತ ನೂರಾರು ಮಾಯಾ ಜಾಲಗಳೇನಿರುತ್ತೋ ಅಂತಹ ಆ ಭ್ರಮೆ ಬರುವಂತೆ ಮಾಡುವ ಕೃಷ್ಣನನ್ನ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನಿಸಿದಾಗ ಅಂದ್ರೆ ಕೃಷ್ಣ ನರಕನ ಸೆರೆಯಲ್ಲಿದ್ದಂತಹ ಹೆಣ್ಣು ಮಕ್ಕಳನ್ನ ಬಿಡಿಸಿ ತರುವುದಕ್ಕಾಗಿ ಹೋದಾಗ ಅಲ್ಲಿ ಪ್ರಧಾನವಾದ ಕಾವಲಿದ್ದವನು ಮುರ ಅಂತಹ ಮುರನನ್ನ ಭಂಜನಗೊಳಿಸಿದ ಅವನ ಅದು ಹರಿವಂಶದಲ್ಲಿ ತುಂಬಾ ಸುಂದರವಾಗಿ ಈ ಕಾಳಗದ ವಿವರ ಇದೆ ಅಧ್ಯಾಯಗಟ್ಟಲೆ ಆ ಯುದ್ಧ ಹೇಗ್ ನಡೆಯಿತು ಹೇಗೆಲ್ಲ ಮೋಸ ಮಾಡುವ ಮಾಯಗಳನ್ನ ಉಪಯೋಗಿಸ್ತಾರೆ ಅನ್ನೋದನ್ನ ಅಲ್ಲಿ ಹೇಳ್ತಾರೆ ಅದಕ್ಕೆ ಕೃಷ್ಣನಿಗೆ ಮುರಾರಿ ಅಂತ ಕರೆಯದು ಮುರಾರಿ ಅಂದ್ರೂ ಅದೇ ಅರ್ಥ ಮುರಭಂಜನ ಮುರನ ಬಲೆಯನ್ನ ಭಂಜನಗೊಳಿಸಿದವ ಕತ್ತರಿಸಿದವ ಅವನ ಮಾಯಾ ಜಾಲವನ್ನ ಛೇದಿಸಿ ಆ ನಗರದ ಒಳಗೆ ಪ್ರವೇಶ ಮಾಡಿದ ಅನ್ನುವ ಮಾತು ಬರುತ್ತೆ ಪಾರ್ಥ ಸಖೇತ್ವಂ ಪಾರ್ಥನಿಗೆ ಪಾರ್ಥ ಅಂದಾಗ ಪಾಂಡವರು ಬರ್ತಾರೆ ವಿಶಿಷ್ಯ ಅರ್ಜುನನಿಗೆ ತನ್ನ ಕರ್ತವ್ಯದ ಮೌಢ್ಯ ಉಂಟಾದಾಗ ತಾನೇನ್ ಮಾಡಬೇಕು ಅಂತ ತಿಳಿಯದಾಗಿ ರಥದಿಂದ ಇಳಿದು ನಿಂತಾಗ ಅಥವಾ ರಥದಲ್ಲಿ ತನ್ನ ಶಸ್ತ್ರವನ್ನು ತ್ಯಾಗ ಮಾಡಿ ಬಂದಾಗ ಮತ್ತೆ ಯುದ್ಧಕ್ಕೆ ಪ್ರಚೋದಿಸುವ ಗೆಳೆತನವನ್ನು ಹೊಂದಿ ಯಾವಾಗ್ಲೂ ಅದು ರಾಮಾಯಣದಲ್ಲಿ ತುಂಬಾ ಚಂದ ಚಿತ್ರಿತವಾಗಿದೆ ಅಂದ್ರೆ ರಾಮ ಇನ್ನು ಸ್ವಲ್ಪ ಹೆಚ್ಚು ಮನುಷ್ಯನಿಗೆ ಹತ್ರವಾಗಿ ನಿಲ್ತಾನೆ ಅನ್ನುವ ಕಾರಣಕ್ಕಾಗಿ ಆ ಪಾತ್ರ ವಿಶೇಷ ಅಂತ ಅನ್ಸುತ್ತೆ ಈ ನೆಲದಲ್ಲಿ ಇನ್ನೂ ಒಂದು ಯುಗದ ಡಿಸ್ಟೆನ್ಸ್ ಅನ್ನ ಗಮನಿಸಿದ್ರೆ ಕೃಷ್ಣಾವತಾರಕ್ಕಿಂತ ಸುಮಾರು ಎರಡು ಮೂರು ಯುಗಗಳ ಹಿಂದಿನ ಕಥೆ ಅದು ಆದ್ರೂ ಇನ್ನು ಪ್ರಭಾವಶಾಲಿ ಯಾಕೆ ಅಂದ್ರೆ ಎಷ್ಟೋ ಸರ್ತಿ ಅವನು ದುಃಖಕ್ಕೊಳಗಾದಾಗ ಒಳಗಾಗುದು ಅಂದ್ರೆ ಅವನಿಗೇನು ದುಃಖ ಏನೇ ಇಲ್ಲ ಒಬ್ಬ ಮನುಷ್ಯನಾಗಿ ಒಂದೊಂದು ಕಾಲ ಹೇಗೆ ದುಃಖಕ್ಕೆ ಈಡು ಮಾಡುತ್ತೋ ಅದನ್ನ ದುಃಖಕ್ಕೆ ಈಡಾದಾಗ ಲಕ್ಷ್ಮಣ ಅವನನ್ನು ಸಮಾಧಾನ ಮಾಡುತ್ತಿದ್ದ ಕೆಲವೊಮ್ಮೆ ಸೀತೆ ಸಮಾಧಾನ ಮಾಡುತ್ತಿದ್ಲು ಸೀತೆ ದುಃಖಕ್ಕೊಳಗಾದಾಗ ಲಕ್ಷ್ಮಣ ದುಃಖಕ್ಕೊಳಗಾದಾಗ ರಾಮ ಆಗ ಅವ್ರನ್ನು ಸಮಾಧಾನ ಮಾಡುತ್ತಿದ್ದ ನಮ್ಮ ಬದುಕು ಹಾಗಿರ್ಬೇಕು ಅಂದ್ರೆ ಒಬ್ರಿಗೊಬ್ರು ಬೆಂಬಲಿಸಿಕೊಂಡು ಬದುಕುವುದು ಅನ್ನೋದೇ ಸೌಖ್ಯ ತಂದೆ ತಾಯಿ ಮಕ್ಕಳು ಇನ್ನು ಉಳಿದಂತೆ ಮನೆಯ ಇತರ ಪರಿವಾರದ ಜನ ಎಲ್ಲರನ್ನು ಎಲ್ಲರೂ ಗಮನಿಸ್ತಾ ಇರ್ಬೇಕು ಅದರ ಅವ್ಯವಸ್ಥೆಗಳು ಉಂಟಾದಾಗ ಅದಕ್ಕೆ ಸಹಾಯವನ್ನು ಮಾಡತಾ ಇರ್ಬೇಕು ಇಲ್ಲಿ ಕೃಷ್ಣ ಯಾವತ್ತೂ ಕೂಡ ಯಾರಿಂದಲೂ ಸಮಾಧಾನಕ್ಕೊಳಗಾಗಿದ್ದ ಒಂದು ದೃಶ್ಯವೇ ಇಲ್ಲ ಎಲ್ಲೋ ಒಂದು ಹುಬ್ಬು ಒಂದೆರಡು ಪ್ರಸಂಗ ಬರುತ್ತೆ ಒಂದೇ ಪ್ರಸಂಗ ಪ್ರಧಾನವಾಗಿ ಅನಿಸುದು ಆ ಭೀಷ್ಮಾಚಾರ್ಯರ ಅವಸಾನದ ಕಾಲದಲ್ಲಿ ಒಮ್ಮೆ ಅವನ ಮುಖ ಸ್ವಲ್ಪ ಬಾಡಿದ ಹಾಗೆ ಅಥವಾ ಅದು ಕಾಳಜಿಯಿಂದ ಬಿಟ್ಟರೆ ತನ್ನ ವಂಶವೇ ತನ್ನ ಕಣ್ಣ ಮುಂದೆ ನಿರ್ವಂಶವಾಗುವಾಗಲು ಯುದ್ಧವೇ ಬೇಡ ಅಂತ ಇಡೀ ಸೇನೆ ಸಿದ್ಧವಾಗಿ ನಿಂತಾಗ ಕೈಚಲ್ಲಿ ಕೂತ ಅರ್ಜುನನ ನಪುಂಸಕತೆಯನ್ನ ಕಂಡಾಗ್ಲು ಪ್ರಹಸನ್ನಿಭ ಭಾರತ ನಗುತ್ತಾ ಉತ್ತರ ಕೊಟ್ಟವ ಅವನು ಅದನ್ನಾಗಿ ನಿಜವಾಗಿ ಸಖ ಯಾರು ಪ್ರಯತ್ನಶೀಲನೋ ಅವನಿಗೆ ದೇವರು ಯಾವತ್ತೂ ಗೆಳೆಯನಾಗಿ ಬರ್ತಾನೆ ಅನ್ನೋದ ಶಬ್ದದ ಅರ್ಥ ಅರ್ಥ ಸಖ ಅಂದ್ರೆ ಪಾರು ಮಾಡ್ಬೇ ನಾನು ಪಾರಾಗಬೇಕು ಅಂತ ಬಯಸಿ ಯಾರು ಪ್ರಯತ್ನದಲ್ಲಿ ತೊಡಕ್ತಾನೋ ಅಂಥವನು ಸಖನಾಗಿಯೇ ದೇವರ ವಿಶೇಷ ಅನುಗ್ರಹಕ್ಕಾಗಿಯೇ ಆತ ಸಿದ್ಧನಾಗಿದ್ದಾನೆ ಅಂತ ಅರ್ಥ ಪಾರ್ಥ ಸಖೆ ಯಾರು ಪ್ರಯತ್ನಶೀಲರೋ ಅಂಥವರಿಗೆ ಸದಾ ಸುಖವನ್ನೇ ಕೊಡುವುದಕ್ಕಾಗಿ ಅವರನ್ನ ಗೆಲ್ಲಿಸುವುದಕ್ಕೋಸ್ಕರನೇ ನಿಂತವನು ನಾವು ಪ್ರಯತ್ನ ಮಾಡದೆ ಕೇವಲ ದೇವರನ್ನ ಪ್ರಾರ್ಥನೆ ಮಾಡುತ್ತೇವೆ ಪ್ರಾರ್ಥನೆಯು ಒಂದು ಒಳ್ಳೆ ಪ್ರಯತ್ನವೇ ಅದಿಲ್ಲ ಅಂತಲ್ಲ ಅದು ನಮ್ಗೆ ಸಾಮರ್ಥ್ಯ ಇರುವಲ್ಲಿ ನಾವು ಕೆಲಸ ಮಾಡದೇ ಇದ್ರೆ ಅದು ದೋಷವೇ ಆಗುತ್ತೆ ಹಾಗಾಗಿ ಕೃಷ್ಣನನ್ನ ಪಾರ್ಥ ಸಖೆ ಎಷ್ಟು ಸರ್ತಿ ರಕ್ಷಿಸಿದ್ದವನನ್ನ ಒಂದೆರಡು ಸರ್ತಿ ಅಲ್ಲ ಕರ್ಣನಿಂದ ರಕ್ಷಿಸಿದ್ದ ಕಾಂಡವ ವನದಲ್ಲಿ ಒಬ್ಬ ಋತ್ವಜ ತನ್ನ ಮಕ್ಕಳನ್ನು ಕಳ್ಕೊಳ್ತಾನೆ ಅಂತ ಗೊತ್ತಾಗಿ ಅವನಿಗೆ ರಕ್ಷಣೆ ಕೊಡ್ತೇನೆ ಎಂದು ಮಾತು ಕೊಟ್ಟು ಒಲೆಗೆ ಅಂತ ಮಾತಾಡಿದಾಗ್ಲೂ ಚಿತ್ತೆಗೆ ಹಾರಬೇಕಾದ ಪ್ರಸಂಗ ಬಂದಿತ್ತು ಆಮೇಲೆ ಜಯದ್ರಥನ ಆ ಸಂಹಾರ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಕೂತಾಗ್ಲೂ ಕೃಷ್ಣ ಅಲ್ಲದೇ ಇದ್ರೆ ಅವತ್ತು ಅಲ್ಲೇ ಪ್ರಾಣ ಹೋಗ್ತಿತ್ತು ಕರ್ಣನ ಜೊತೆಗೆ ಹೋರಾಡಿ ಅವನನ್ನ ಸೆದೆಡಿದು ಕೊಲ್ತಾನೆ ಅಥವಾ ಸೆರೆ ಹಿಡಿತಾನೆ ಅಂತ ಅನ್ಕೊಂಡದಾಗದೇ ಇದ್ದಾಗ ಕೋಪ ಬಂದು ಬೈತಾನೆ ಇವನ ಕೊಲ್ಬೇಕು ಅಂತ ಹೊರಡುತ್ತಾನೆ ಇದು ಯುಧಿಷ್ಠಿರಣನ್ನ ಕೊನೆಗೇನು ಬೈದು ಬಂದಾಗ ಬೈದದ್ದೇ ಕೊಲ್ಲು ಕೊಲೆ ಅನ್ನುವ ಹಾಗಾದ್ರಿಂದಾಗಿ ನಾನೇ ಸಾಯ್ತೇನೆ ಅಂತ ಹೊರಟ ಹಾಗಾಗಿ ಈ ಪ್ರಸಂಗದಲ್ಲಿ ಅಣ್ಣನನ್ನು ಕೊಲ್ಲುವ ವಿಷಯದಲ್ಲೂ ತನ್ನನ್ನ ತಾನು ಕೊಲೆ ಮಾಡಿಕೊಳ್ಳುವ ವಿಷಯದಲ್ಲೂ ಕೃಷ್ಣ ಅಲ್ಲದೇ ಇದ್ರೆ ಅವತ್ತ ಎರಡು ತಲೆ ಹೊರಡ್ತಿತ್ತು ಅದ್ ನೋಡಿ ಉಳಿದವರೆಲ್ಲ ಆತ್ಮಾಘಾತಕ್ಕೊಳಗಾಗ್ತಿದ್ರು ಹೀಗೆ ಸಖನಾಗಿ ಕೃಷ್ಣ ಮಾಡಿದ ಉಪಕಾರದ ಪಟ್ಟಿಯನ್ನ ಬಿಡಿಸ್ತಾ ಹೋದ್ರೆ ಹೋದೆ ಕೇವಲ ಅರ್ಜುನನಿಟ್ಕೊಂಡ್ರೆ ಈ ನುಡಿದಂತೆ ಧರ್ಮಜನನ್ನ ಪಾಂಡವರನ್ನ ಯಾರನ್ನ ನಾವು ಕೇಂದ್ರೀಕರಿಸಿಕೊಡ್ತೇವೋ ಎಲ್ರೂ ಉಪಕೃತರೆ ನಾವು ಬರೀ ಜೀವನದಲ್ಲಿ ಬರೀ ಪಡೆಯುವುದಷ್ಟೇ ಅವನನ್ನ ಪಡೆದಿದ್ದ ಅವನಿಂದ ಪಡೆದಿದ್ದೇವೆ ಅನ್ನೋದನ್ನ ನಾವು ಯಾವತ್ತೂ ಯೋಚನೆ ಮಾಡಲ್ಲ ನಮ್ಗೆ ಯಾವಾಗ್ಲೂ ನೂರು ಅವನ್ ಸಹಾಯ ಮಾಡಿರ್ತಾನೆ ಒಂದು ಅಪ್ಪಿತಪ್ಪಿ ಏನಾದ್ರು ಮಾತಾಡಿದರೆ ಅಥವಾ ಅವನು ಆ ಹೊತ್ತಿಗೆ ಸಹಾಯಕ್ ಬರ್ಲಿಲ್ಲ ಅಂದ್ರೆ ಆವಾಗ ಅದೇ ನಮಗೆ ಹಿಂದೆ ಅವನು ಮಾಡಿದ ತೊಂಬತ್ತೊಂಬತ್ತು ಉಪಕಾರಗಳು ಮರ್ತೋಗ್ಬಿಡುತ್ತೆ ಈ ಪಾರ್ಥ ಸಖ ಅನ್ನುವ ಶಬ್ದದ ಮೂಲಕ ನಮ್ಗೆ ಬರಬೇಕಾದ ಚಿಂತನೆ ಏನು ಪ್ರತಿ ಹಂತದಲ್ಲೂ ನಮ್ಮ ಜೊತೆಗೆ ಸಹಾಯ ಮಾಡಿದಂತಹ ಭಗವಂತನನ್ನ ನಾವು ಎಷ್ಟು ನೆನೆದ್ರೂ ಕಮ್ಮಿನಿ ಎಷ್ಟು ಅವನ ಗುಣಗಾನ ಮಾಡಿದ್ರು ಅದು ಕಮ್ಮಿನಿ ಭೌಮ ವಿನಾಶಕ ಭೌಮ ಅಂದ್ರೆ ನರಕಾಸುರ ಭೂಮಿಯ ಮಗನಾಗಿ ಹುಟ್ಟಿದ ವರಾಹ ರೂಪಿ ಪರಮಾತ್ಮನ ಆನಂದ ಭಾಷ್ಪಕ್ಕೆ ಮೈಯೊಡ್ಡಿಕೊಂಡಂತಹ ಭೂಮಿ ನರಕನನ್ನ ಪಡೆದು ಅವನಿಂದ ಸಮಗ್ರ ರಾಜ್ಯಭಾರ ಆಗುವುದಕ್ಕೆ ಕಾರಣವಾಯಿತು ರಾಜ್ಯಭಾರ ನಡೆಯಿತು ಆದರೆ ಜರಾಸಂಧಾದಿಗಳ ಸಮ್ಮಾನ ಸಂಬಂಧ ಬಂದ ಮೇಲೆ ಮತ್ತೆ ವಾಪಸು ಒಳ್ಳೆತನವನ್ನ ಉಳಿಸಿಕೊಳ್ಳುವ ಅವಕಾಶ ಇರಲಿಲ್ಲ ಅಂದ ಅದಕ್ಕಿಂತ ಮುಂಚೆಯೂ ಕೆಲವೊಂದ್ಸತಿ ಕೆಲವರು ಕೆಟ್ಟವ್ರು ಇರ್ತಾರೆ ಆದ್ರೆ ಅವಕಾಶ ಇರುವುದಿಲ್ಲ ಅಂತ ಬಾಯ ಮುಚ್ಕೊಂಡು ತೆಪ್ಪಗಿರ್ತಾರೆ ಎಲ್ಲಿ ಅವ್ರಿಗೆ ಬೇಕಾದ ಸರ್ಕಾರ ಅವ್ರಿಗೆ ಬೇಕಾದ ಅಧಿಕಾರಿಗಳು ಬರ್ತಾರೋ ಆಗ ಬಾಲ ಅಂತಹ ಬಹುಮನನ್ನ ತನ್ನದೇ ತನ್ನ ಮಗನೇ ಆಗಿದ್ರು ಕೂಡ ಅಂದ್ರೆ ಇವನೇ ವರಾಹ ಅಲ್ವಾ ವರಾಹನಿಗೆನೆ ಅವನು ಅವನ ವರಬಲ ಅಲ್ಲ ಅದು ಒಂದು ಸೃಷ್ಟಿಯ ಭಾಗವಾಗಿ ಏನಾದರೂ ಒಂದು ಆಗ್ಬೇಕಲ್ವ ಕೆಲವು ವಿಷಯ ಹಾಗೆ ಅವನು ಸೃಷ್ಟಿ ಆದವನು ಸೃಷ್ಟಿಯಾದ ಮೇಲೆ ಅವನು ಭೂಮಿಗೆ ಭಾರ ಆದ ಅನ್ನುವ ಕಾರಣಕ್ಕಾಗಿ ತನ್ನ ತಾಯಿಗೂ ಭಾರನಾದ ತಂದೆಗೂ ಭಾರನಾದ ಅಂತಹ ಭೌಮನನ್ನ ವಿನಾಶಕ ನಾಶಗೊಳಿಸಿದ ದುರ್ಜನ ಹಾರಿನ್ ಅವನ ಅವನ ಪಟಾಲನ್ ದುಂಡಾವರ್ತಿ ಮಾಡುವ ನೂರಾರು ಸಾವಿರಾರು ರಕ್ಕಸರನ್ನ ಕೃಷ್ಣ ಸಂಹರಿಸಿದ ಜರಾಸಂಧನ ಜೊತೆಗಿನ ಹೋರಾಟವೇ ಒಂದು ಸಾಕು ಕೃಷ್ಣನನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಳಿಕ್ಕೆ ಹದಿನೆಂಟು ಬಾರಿ ಇಪ್ಪತ್ತಕ್ಕೂ ಮಿಗಿಲಾದ ಅಕ್ಷೋಹಿಣಿ ಸೈನ್ಯವನ್ನ ನಾವು ಮಹಾಭಾರತದ ಯುದ್ಧದ ಬಗ್ಗೆ ಮಾತಾಡುವ ಯೋಚನೆ ಮಾಡಿ ಹೇಳ್ತೇವೆ ಅದೇ ಸುಮಾರು ಅರವತ್ತು ಲಕ್ಷ ಜನಸಂಖ್ಯೆಯನ್ನ ಕೊನೆಗೊಳಿಸಿತು ಅಂತ ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಕೃಷ್ಣ ಎದುರಿಸಿದ ಸಂಖ್ಯೆ ಒಂದೊಂದ ಯುದ್ಧದಲ್ಲಿ ಅಷ್ಟಿತ್ತು ಅಂತ ಹದ್ನೆಂಟು ಯುದ್ಧ ಆಯಿತು ಕೇವಲ ಜರಾಸಂಧನ ಜೊತೆಗೆ ಅದು ಬಿಟ್ಟು ಕಂಸ ಯುದ್ಧ ಮಾಡಿದ್ದಾನೆ ಸುದರ್ಶನ ಯುದ್ಧ ಮಾಡಿದ್ದಾನೆ ಕಾಶಿರಾಜ ಯುದ್ಧ ಮಾಡಿದ್ದಾನೆ ಪೌಂಡ್ರಕ ವಾಸುದೇವ ಯುದ್ಧ ಮಾಡಿದ್ದಾನೆ ಶೃಗಾಲ ವಾಸುದೇವ ಯುದ್ಧ ಮಾಡಿದ್ದಾನೆ ಹ್ಮ್ ಯುದ್ಧ ಮಾಡಿದ್ದಾನೆ ದಿಗ್ವಿಜಯವನ್ನು ಮಾಡುವ ಸಂದರ್ಭದಲ್ಲಿ ಎಷ್ಟೋ ರಾಜರು ಜೊತೆ ಯುದ್ಧ ಮಾಡಿದ್ದಾರೆ ಎಲ್ಲರನ್ನು ಮಣಿಸಿದವ ಮಣಿಸಿದ್ದು ಮಾತ್ರ ಅಲ್ಲ ಅವರ ದೌರ್ಜನ್ಯಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾನೆ ದುರ್ಜನ ಹಾರಿನ್ ಸಜ್ಜನ ಪಾಲಕ ಜಯ ದೇವೇಶ ಸಜ್ಜನ ಪಾಲಕ ಸಜ್ಜನರು ಪಾಂಡವರು ಅಥವಾ ಇನ್ಯಾರೇ ಆಗಿದ್ರು ಕೂಡ ಅವರನ್ನ ಪಾಲಿಸಿದ ಜಯ ದೇವೇಶ ಪಾಂಡವರಿಗೆ ಜಯವನ್ನ ಸದಾ ನೀನು ನೀಡುವವಾದ್ರಿಂದಾಗಿ ನೀನು ಯಾವ ನೀನು ಸ್ವತಃ ಜಯಶಾಲಿ ಜಯಶೀಲ ಉಳಿದವರಲ್ಲೂ ಜಯವನ್ನ ಅವರ ಪ್ರಯತ್ನಕ್ಕೆ ತಕ್ಕ ತಕ್ಕಂತೆ ಒದಗಿಸುವನು ಅನ್ನುವ ಹಿನ್ನೆಲೆಯಲ್ಲಿ ಈ ನಾಮದ ಅನುಸಂಧಾನ ಬಂದಿದೆ ಮತ್ತೆ ವಿಶೇಷವಾದ ಗುಣ ಜೊತೆ ಸೇರೋಣ ಅಂತ ಹೇಳ್ತಾ ಕಾಯಿರುವ ಚನಸ ಇಂದ್ರಿ ವ ಬುದ್ಧಿ ಅನುಸತ ಸ್ವಭಾವ ಕರೋಮಿತ್ ಸಕಲಂಪರಸ್ಮೈ ನಾರಾಯಣ ಶ್ರೀಕೃಷ್ಣ ಅರ್ಪಣಾಷ್ಟೋ